ದೀಪ ಎಲ್ಲರ ಮನೆಯಲ್ಲೂ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ ಅವರ ಬಯಕೆಗಳ ಬಲಿ ಬೇಡಿ ನಗುತ್ತಾ ಬಾಳಲಿ ಜೂನ್ ಹನ್ನೆರಡು ವಿಶ್ವ ಬಾಲ ಕಾರ್ಮಿಕರ ಪದ್ಧತಿ ವಿರೋಧ ದಿನಾಚರಣೆಯನ್ನು ವಿಶ್ವದಾದ್ಯಂತ ಇಂದು ಆಚರಿಸ್ತಾ ಇದ್ದೇವೆ ಒಬ್ಬ ವ್ಯಕ್ತಿಯ ಬದುಕಿಗೆ ಮೂಲಭೂತ ಅವಶ್ಯಕತೆಗಳಾದಂಥ ಗಾಳಿ ನೀರು ಬೆಳಕು ಯಾವ ರೀತಿ ಅವಶ್ಯಕತೆ ಆಗಿದೆಯೋ ಅದೇ ರೀತಿ ಇಂದಿನ ಒಂದು ಕಾಲದಲ್ಲಿ ಶಿಕ್ಷಣ ತುಂಬ ಅವಶ್ಯಕತೆವಾಗಿದೆ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನವಾದ ಹಕ್ಕು ಲಭಿಸಬೇಕು ಎಂಬುದು ಭಾರತದದ ಸಂವಿಧಾನದಲ್ಲಿ ಸೂಚನೆ ನೀಡಲಾಗಿದೆ ಇದರ ಜೊತೆಗೆ ಮೂಲಭೂತ ಹಕ್ಕುಗಳಲ್ಲಿ ಶಿಕ್ಷಣವೂ ಸಹ ಸೇರ್ಪಡೆಯಾಗಿದೆ ಒಬ್ಬ ವ್ಯಕ್ತಿಗೆ ಜೀವನವನ್ನು ರೂಪಿಸಿಕೊಳ್ಬೇಕಾದರೆ ಶಿಕ್ಷಣದ ಅವಶ್ಯಕತೆ ಇದೆ ಒಂದು ದೇಶ ಸಮಗ್ರವಾಗಿ ಅಭಿವೃದ್ಧಿ ಹೊಂದಬೇಕಾದರೆ ದೇಶದ ಪ್ರತಿಯೊಬ್ಬ ನಾಗರಿಕರು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಶಿಕ್ಷಣ ತುಂಬ ಅವಶ್ಯಕವಾದಂಥ ಒಂದು ಮಾಧ್ಯಮವಾಗಿ ಪರಿಣಮಿಸ್ತಾ ಒಬ್ಬ ವ್ಯಕ್ತಿ ಹಣದಿಂದಾಗಲಿ ಹಾಗೂ ಇನ್ನಿತರ ಯಾವುದೇ ಪ್ರಲೋಪಗಳಿಂದ ದೇಶವನ್ನ ನಾಡನ್ನ ಮೇಲ್ಮಟ್ಟದಲ್ಲಿ ಬೆಳೆಸಲು ಸಾಧ್ಯವಾಗ್ತಾ ಇಲ್ಲ ಇಂತಹ ಒಂದು ನಿಟ್ಟಿನಲ್ಲಿ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಬೇಕಾಗತ್ತೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಬೇಕಾದಲ್ಲಿ ನಾವು ಬಾಲ್ಯದಿಂದಲೇ ಬಾಲಕರಿಗೆ ಶಿಕ್ಷಣವನ್ನು ನೀಡಬೇಕಾಗತ್ತೆ ಚಿಕ್ಕ ವಯಸ್ಸಿನಲ್ಲಿ ಏನೇನೋ ಆಸೆಗಳನ್ನು ಕಲ್ಪನೆಗಳನ್ನು ಕಟ್ಟಿಕೊಂಡು ಬೆಳೀತಾರೆ ತಕ್ಕಂಥ ಬಾಲಕರಿಗೆ ದೇಶದ ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ಸರ್ವತೋಮುಖ ಬೆಳವಣಿಗೆಯ ಅವಿರುದ್ಧಿಯ ನಿಟ್ಟಿನಲ್ಲಿ ಅವರಿಗೆ ಶಿಕ್ಷಣವನ್ನು ನೀಡುವ ಬದಲು ಈ ದಿನ ನಾವು ಮಕ್ಕಳನ್ನು ಗದ್ದೆಗಳಲ್ಲಿ ತೋಟಗಳಲ್ಲಿ ಕೃಷಿ ಹಾಗೂ ಇನ್ನಿತರ ಚಟುವಟಿಕೆಗಳಲ್ಲಿ ತೊಡಗಿಸ್ತಾ ಇದು ತುಂಬ ಅವಮಾನವೀಯವಾದಂಥ ಒಂದು ಕೃತ್ಯವಾಗಿದೆ ಮಕ್ಕಳಿಗೆ ಶಿಕ್ಷಣವನ್ನು ನಾವು ನೀಡದೇ ಇದ್ದಲ್ಲಿ ಅಭಿವೃದ್ಧಿಯಾದಂಥ ಸಮಗ್ರವಾದಂಥ ನಾಡನ್ನು ಕಟ್ಟಲಿಕ್ಕೆ ಸಹಾಯ ಆಗ್ತಾ ಇಲ್ಲ ಎಲ್ಲ ಮಕ್ಕಳಿಗೆ ಸಂವಿಧಾನಾತ್ಮಕವಾಗಿ ಶಿಕ್ಷಣ ಹಕ್ಕು ಎಂದು ಲಭಿಸಿದ ಮೇಲೆ ಹದಿನಾಲ್ಕು ವರ್ಷದ ಒಳಗಿನ ಎಲ್ಲ ಮಕ್ಕಳು ಶಾಲೆಯಲ್ಲಿ ಇರುವಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಹಾಗೂ ಕರ್ತವ್ಯವಾಗಿದೆ ಮಕ್ಕಳನ್ನು ದುಡಿಸುವುದು ಕಾನೂನು ಬಾಹಿರ ಹಾಗೂ ಅಕ್ಷಮ್ಯ ಅಪರಾಧವಾಗಿದೆ ಈ ನಿಟ್ಟಿನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಬಾಲಕಾರ್ಮಿಕರನ್ನು ಪ್ರೋತ್ಸಾಹಿಸುವವರಿಗೆ ಹಾಗೂ ಬಾಲ ಕಾರ್ಮಿಕ ಪದ್ಧತಿಯನ್ನು ಇಪ್ಪತ್ತು ಸಾವಿರ ರೂಪಾಯಿಗಳವರೆಗಿನ ದಂಡ ಹಾಗೂ ಒಂದು ವರ್ಷ ಶಿಕ್ಷೆಯನ್ನು ವಿಧಿಸಿ ತೀರ್ಪನ್ನು ನೀಡಿದೆ ಇಂತಹ ಒಂದು ಆಧುನಿಕ ಪ್ರಪಂಚದಲ್ಲಿಯೂ ಸಹ ನಾವು ಇನ್ನೂ ಬಾಲ ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋಗಿ ಎಳೆಯ ಜೀವಗಳನ್ನು ಬೆಳೆಯುವ ಪೂರ್ವದಲ್ಲಿಯೇ ನಾವು ಅವರ ಜೀವನವನ್ನು ಹಾಳು ಮಾಡುವಂಥ ಒಂದು ಹೇಯವಾದಂಥ ಒಂದು ಕೃತ್ಯವನ್ನು ನಾವು ಖಂಡಿಸಿ ಈ ದಿನ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಬಾಲಕರು ಶಾಲೆಯಲ್ಲೇ ಇರಬೇಕು ಹದಿನಾಲ್ಕು ವರ್ಷಗಳವರೆಗೆ ಅವರು ಶಿಕ್ಷಣವನ್ನು ಕಲಿಬೇಕು ಶಿಕ್ಷಣ ಅವರ ಮೂಲಭೂತ ಹಕ್ಕು ಯಾವುದೇ ಒಬ್ಬ ವ್ಯಕ್ತಿ ಶಾಲೆಯಿಂದ ಹೊರಗೆ ಉಳಿದಲ್ಲಿ ಅಂತಹ ಮಗುವನ್ನು ಸಾರ್ವಜನಿಕರು ಹಿಡಿದುಕೊಂಡು ಶಾಲೆಗೆ ಸೇರಿಸಬೇಕು ಅನ್ನುವಂಥ ಒಂದು ಪ್ರತಿಜ್ಞೆಯನ್ನು ತಾವು ಮಾಡಬೇಕಾಗ್ತದೆ ಈ ಒಂದು ನಿಟ್ಟಿನಲ್ಲಿ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಗಳ ಅಡಿಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಎಲ್ಲ ತಾಲೂಕುಗಳಲ್ಲಿ ಹಾಗೂ ರಾಯಚೂರು ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಸಹ ಎಚ್ಚರಿಕೆಯ ಜಾಗೃತಿಯ ಕರೆಯನ್ನು ನೀಡ್ತಾ ಇದ್ದೇವೆ ಈ ವಿಷಯದಲ್ಲಿ ಬಾಲಕಾರ್ಮಿಕ ಪದ್ಧತಿಯನ್ನು ವಿರೋಧಿಸಿ ಹದಿನಾಲ್ಕು ವರ್ಷಕ್ಕಿಂತ ಒಳಗಿನ ಮಕ್ಕಳನ್ನು ಶಾಲೆಗೆ ಸೇರಿಸಿ ಅವರನ್ನು ನಾವು ಸ್ನೇಹಿಗಳಂತೆ ನೋಡಿಕೊಂಡು ಇಡೀ ರಾಯಚೂರು ಜಿಲ್ಲೆಯಲ್ಲಿ ಇಂಥ ಒಂದು ಜಾಗೃತಿಯ ಜಾಥಾವನ್ನು ಮಾಡಿ ಈ ಬಾಲಕಾರ್ಮಿಕ ಪದ್ಧತಿಯನ್ನು ವಿರೋಧಿಸುವ ದಿನವನ್ನು ಯಶಸ್ವಿಯಾಗಿ ಮಾಡಿದರೆ ಸಾರ್ಥಕವಾಗುತ್ತೆ ಹಾಗೂ ಇದು ಕೇವಲ ಈ ಒಂದು ದಿನದ ಕಾರ್ಯಕ್ರಮವಲ್ಲ ಇದನ್ನು ಹದಿನಾಲ್ಕು ವರ್ಷದ ಪ್ರತಿಯೊಬ್ಬ ಮಕ್ಕಳು ಸಹ ತಾವು ತಮ್ಮ ಹಕ್ಕನ್ನು ಅಂದರೆ ಶಿಕ್ಷಣದ ಹಕ್ಕನ್ನು ತಾವು ಪಡೆದುಕೊಂಡು ಯಾವುದೇ ವಂಚನೆಯನ್ನು ಶಿಕ್ಷಣದ ಹಕ್ಕಿನಲ್ಲಿ ಇರ್ತಕ್ಕಂಥ ಯಾವುದೇ ವಂಚನೆಯನ್ನು ಅವರ ಸುತ್ತಲೂ ಸಹ ಅವರ ಸುತ್ತಮುತ್ತಲೂ ಸಹ ಲಭಿಸದಂತೆ ಪ್ರತಿಯೊಬ್ಬ ನಾಗರಿಕರು ಅಂಥ ಮಕ್ಕಳನ್ನು ಕೆಲಸದಿಂದ ಬಿಡಿಸಿ ಶಾಲೆಗೆ ಸೇರಿಸಬೇಕು ಅಂತ ಹೇಳಿ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ನಾವು ಈ ರಾಯಚೂರು ಜಿಲ್ಲೆಯನ್ನು ಶಿಕ್ಷಣದ ಜಿಲ್ಲೆಯನ್ನಾಗಿ ಮಾಡಿ ಕಾರ್ಮಿಕ ಪದ್ಧತಿಯನ್ನು ವಿರೋಧಿಸಿ ಬಾಲಕಾರ್ಮಿಕ ಪದ್ಧತಿಗೆ ಧಿಕ್ಕಾರ ಹಾಕೋಣ ಎನ್ನುವಂಥ ಘೋಷಣೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿಯೊಬ್ಬ ಮಕ್ಕಳು ಶಾಲೆಗೆ ಸೇರಬೇಕು ಶಾಲೆಯಲ್ಲಿ ಅವರು ವಿದ್ಯೆಯನ್ನು ಪಡೆದು ದೇಶವನ್ನು ಸಮಗ್ರ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಿ ಈ ನಮ್ಮ ದೇಶ ಉನ್ನತವಾದಂಥ ಪರಂಪರೆಯನ್ನು ಹೊಂದಿದಂಥ ದೇಶ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಎಂದು ಈ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಪಡ್ಕೊಳ್ಳಿ ಎನ್ನುವಂಥ ಒಂದು ಆಶೆಯನ್ನು ನಾವು ಈ ಪ್ರಾಧಿಕಾರದ ವತಿಯಿಂದ ಸಾರ್ವಜನಿಕರಲ್ಲಿ ಪ್ರಕಟಿಸುತ್ತೇವೆ made it.